ಹದಿನೈದು ನಮಗೆ ಬೇಕಾದ ಕತೆ ಮಗುವಿಗೆ ಮೂರನೇ ವರ್ಷ ತುಂಬಿತು ಬಲಿತ ತಾಯಿ ಮಗ್ಗಲನ್ನು ಬಿಡುವಂತೆ ಅವನು ತಂದೆಯ ಬಳಿ ಹೆಚ್ಚಾಗಿ ಸೇರುತ್ತಾ ಬಂದಿದ್ದ ಬಂದನು ತಂದೆಗೂ ಮಗನಿಗೂ ಚಿರಾ ಋಣಾನು ಬಂದವು ಬಲವಾಗಿತ್ತು ತಂದೆಗೆ ಹತ್ತು ಜನ ಶಿಷ್ಯರಿಗೆ ಅಧ್ಯಾಪನ ಪ್ರವಚನಗಳನ್ನು ನಡೆಸುವುದು ಒಂದು ತೂಕ ಮಗನ ಜೊತೆಯಲ್ಲಿ ಇರುವುದೇ ಒಂದು ತೂಕ ಮಗನು ತಾಯಿ ಜೊತೆಯನ್ನು ಬಿಡದಿದ್ದರೂ ಅವಳಿಗೆ ಹೇಳಿ ತಂದೆಯ ಕರೆಯನ್ನು ಸುಳಿಬಿಡುವನು ಇದುವರೆಗೆ ತಾಯಿ ಹಿಂದೆ ಹಿಂದೆ ಅರಿಯುತ್ತಿದ್ದಂತೆ ಈಗ ತಂದೆಯ ಹಿಂದೆ ಹಿಂದೆ ಹೋಗುವನು ತಂದೆಯು ಮನೆಯಲ್ಲಿ ಇದ್ದಾಗ ಆತನು ಏನು ಮಾಡುತ್ತಿರಲಿ ಜೊತೆಯಲ್ಲಿ ಮಗನಿದ್ದೇ ಇರುವನು ಮಾಡುತ್ತಿರುವ ಕೆಲಸ ಅಗ್ನಿ ಪರಿಚಯ ಇರಬಹುದು ಅಥವಾ ಶಿಷ್ಯರಿಗೆ ಅಧ್ಯಾಪನವಾಗುತ್ತಿರಬಹುದು ಅಂದೂ ತಂದೆಯ ಜೊತೆಯನ್ನು ಬಿಡುತ್ತಿರಲಿಲ್ಲ ಒಂದು ದಿನ ಮಗನು ತಂದೆಯ ತೊಳೆಯ ಮೇಲೆ ಕೊಡತು ಅಪ್ಪ ಅವತ್ತು ನಾನು ಒಂದು ಮಾತು ಕೇಳದೆ ಆಗಲಪ್ಪ ಹೇಳ್ತೀನಿ ಎಂದಿದ್ದೀರಿ ಇವತ್ತು ಕೇಳದೆ ಎಂದದ್ದು ಎಂದನು ತಂದೆಯು ತಂದೆಯು ನೋಡು ಯಜ್ಞಿವಲ್ಕ್ಯ ಈಗ ಕಾರ್ತಿಕ ಮಾಸದ ಕೊನೆ ಇನ್ನು ಮಾರ್ಗಶೀರ ಪುಷ್ಯ ಎರಡು ತಿಂಗಳು ಕೊಂಚ ಮನಸ್ಸನ್ನು ಬಿಗಿಡಿದ್ಕೋ ಮಾಘಮಾಸದಲ್ಲಿ ಚೋಲ ನಡೆದು ಹೋಗಲಿ ಆಮೇಲೆ ನೀನು ಏನು ಬೇಕಾದರೂ ಕೇಳು ಹೇಳುತ್ತೇನೆ ಅದುವರೆಗೂ ನೀನು ನಾನು ಹೇಳುವ ಕಥೆಗಳನ್ನು ಕೇಳುತ್ತಿರು ಎಂದನು ಮಗನ ಮಗನು ಮನಸು ತನ್ನ ಕೈಯಲ್ಲಿ ಇರುವಂತೆ ತಾನು ಎಳೆಗ ಎಳೆ ಎಳೆಗರುಗಳನ್ನು ಹಿಡಿದುಕೊಂಡು ಎಳೆದು ತರುವ ಹಾಗೆ ಮನಸ್ಸನ್ನು ಹಿಡಿದು ಎಳೆದು ತರುವ ತರುವನಂತೆ ಎಂದನು ಅದನ್ನು ಕಂಡು ತಂದೆಗೆ ಆಶ್ಚರ್ಯ ಒಳ್ಳೆಯ ಸಂಯಮಶೀಲನಂತೆ ಮನಸ್ಸನ್ನು ಬಿಗಿ ಹಿಡಿಯುವನಲ್ಲ ಎಂದು ಆದರೆ ತನಗಾದ ದರ್ಶನದಿಂದ ಎದುರಿಗಿರುವವನು ಮಹಾಪುರುಷನು ಗೊತ್ತಿದೆಯಾಗಿ ಆಶ್ಚರ್ಯ ಪಡೆಯುವ ಇಲ್ಲ ಅಂತೂ ಆತನ ಸ್ಥಿತಿಯು ವಿಚಿತ್ರವಾಗಿದೆ ತಂದೆಯು ಮಗನನ್ನು ಕಥೆಯೂ ಬೇಕೇನು ಎಂದು ಕೇಳಿದನು ಮಗನು ಹಂ ಎಂದನು ತಂದೆಯು ಹೇಳಲಾರಂಭಿಸಿತು ಏ ಹೇಳಲಾರಂಭಿಸಿದನು ಒಂದು ಊರಿನಲ್ಲಿ ಒಂದು ಮರ ಅದರ ಮೇಲೆ ಒಂದು ಕಾಗೆ ಇತ್ತಂತೆ ಮಗನು ತೊಳೆಯ ಮೇಲೆ ಕುಳಿತಿದ್ದವನು ಹಾಗೆಯೇ ತಂದೆಯ ಬಾಯನ್ನು ಮುಚ್ಚಿದನು ಗಂಭೀರವಾಗಿ ಕೇಳಿದನು ಅಪ್ಪ ನಮ್ಮಂತಹವರಿಗೆ ಕಾಗೆ ಕಥೆಯಿಂದ ಆಗಬೇಕಾದುದೇನು ಬೇಡ ಮಗನ ಮಾತಿನಲ್ಲಿ ಸತ್ಯದ ನಿಷ್ಠೂರತೆ ಭಾವದ ಬಿಗಿ ಎರಡೂ ಇದು ತಂದೆಗೆ ಮುಂದೆ ಮಾತನಾಡಲು ಸಾಧ್ಯವಿಲ್ಲದೆ ಹೋಯಿತು ನಮ್ಮಂತಹವರು ಎಂದರೆ ಎಂತಹವರು ಎಂದು ಕೇಳಬೇಕು ಎನ್ನಿಸಿತು ಕೇಳುವುದಕ್ಕೆ ಆಗಲಿಲ್ಲ ಆದರೆ ಮಾತನಾಡುವುದೇ ಇರುವುದೆಂದು ಯಾಂತ್ರಿಕವಾಗಿ ಎಂಥದಂತೆ ಮಾತನಾಡಿದನು ಹಾಗಾದರೆ ನಿನಗೆ ಎಂತಹ ಕಥೆ ಬೇಕು ಹೇಳಬೇಕಪ್ಪ ಆವತ್ತು ನಚಿಕೇತನ ಕಥೆ ಹೇಳಿದಿರಲ್ಲ ಅದನ್ನು ಇನ್ನೊಂದು ಸಲ ಹೇಳಿ ಗಾಡಿಯ ಕೆಳಗೆ ಮಲಗಿದ್ದವನ ಕಥೆಯನ್ನು ಹೇಳಿ ಅಂತಹ ಕಥೆಗಳಾದರೆ ಕೇಳುವುದಕ್ಕೂ ಚೆನ್ನ ಹೇಳುವುದಕ್ಕೂ ಚೆನ್ನ ತಂದೆಗೆ ಸರಿ ಎನ್ನಿಸಿತು ಅವನು ಕೇಳುತ್ತಿರುವುದೆಲ್ಲ ಬ್ರಹ್ಮಜ್ಞರ ಕಥೆಗಳು ಈ ಕಥೆಗಳನ್ನು ಈಗಲಿಂದ ಚೆನ್ನಾಗಿ ಮುಂದೇನು ಗತಿ ಎಂದು ದಿಗಿಲಾಯಿತು ಆದರೆ ಏನು ತ್ರೇತಾಜ್ನಿಗಳು ಹೇಳಿದಾರಲ್ಲ ಅವರು ಎಲ್ಲವನ್ನೂ ನೋಡಿಕೊಳ್ಳುವರು ಆದುದರಿಂದ ದಿಗಿಲು ಪರ ಎಂದು ಒಂದು ಮೊಂಡದ ಐಡಿಯಾ ಆಗಲಿ ಎಂದು ತಂದೆಯು ನಚಿಕೇತನ ಕಥೆಯನ್ನು ಹೇಳಿದರು ನಚಿಕೇತನು ಗೌತಮವಾಜಶ್ರವಸ್ಸಿನ ಮಗ ಅವನು ಅವನ ತಂದೆಯು ಸ್ವರ್ಗವನ್ನು ಪಡೆಯಬೇಕೆಂದು ಒಂದು ಯಾಗವನ್ನು ಮಾಡಿದ ಅದರಲ್ಲಿ ತನ್ನಿಲ್ಲದ ತನ್ನಲ್ಲಿದ್ದ ಸರ್ವಸ್ವವನ್ನು ದಾನ ಕೊಡಬೇಕಾಗಿತ್ತು ಅದ್ಯಾಕಪ್ಪ ತನ್ನಲ್ಲಿ ದುಡ್ಡನ್ನೆಲ್ಲ ಕೊಡುವುದು ಹ್ಞೂ ತಪ್ಪಾಯ್ತು ಇನ್ನೂ ಎರಡು ತಿಂಗಳು ಯಾವ ಮಾತು ಆಡಬಾರದು ಆಮೇಲೆ ಏನು ಬೇಕಾದರೂ ಕೇಳಬಹುದು ಸರಿ ಮುಂದಕ್ಕೆ ಹೇಳಿ ತಂದೆಯು ಏನೇನೋ ಯೋಚನೆ ಮಾಡಿ ಯೋಚಿಸುತ್ತಿದ್ದು ನಿಟ್ಟುಸಿರಿನಿಂದ ಅದೆಲ್ಲವನ್ನು ಹೊರನೂಕಿ ಕಥೆಯನ್ನು ಮುಂದುವರಿಸಿದನು ಹಾಗೆ ದಕ್ಷಿಣಗಾಗಿ ಎಲ್ಲವನ್ನೂ ಕೊಡುತ್ತಿದ್ದಾಗ ಮನೆಯ ಮನೆಯಲ್ಲಿದ್ದ ಮುದಿ ಹತ್ತುಗಳನ್ನು ದಾನ ಮಾಡಿದನು ಅವು ಮುದಿಯಾಗಿ ಹಲ್ಲು ಬಿದ್ದು ಹೋಗಿ ಕುಲ್ಲು ತಿನ್ನುವುದಕ್ಕೂ ಆಗದು ಅಂತಹವು ಆಗ ಮಗನು ಯೋಚಿಸಿದನು ನಮ್ಮ ತಂದೆಯು ತನ್ನ ಸರ್ವಸ್ವವನ್ನು ಕೊಟ್ಟು ಬಿಡುತ್ತಿದ್ದಾನೆ ನನ್ನನ್ನು ಕೊಡುವನು ಕೊಡುವನೋ ಹಾಗಾದರೆ ಯಾರಿಗೆ ಕೊಡುವನೋ ಕೇಳಬಾರದೇಕೆ ಎನ್ನಿಸಿತು ಅಪ್ಪ ನನಗೆ ಯಾರಿಗೆ ನನ್ನನ್ನು ಯಾರಿಗೆ ಕೊಡುವೆ ಎಂದು ಕೇಳಿದನು ಒಂದು ಸಲವಾಯಿತು ಎರಡು ಸಲವಾಯಿತು ಮೂರು ಸಲವು ಆಯಿತು ತಂದೆಗೆ ಕೋಪ ಬಂತು ಯಜ್ಞದಲ್ಲಿ ಯಜಮಾನರಾಗಿರುವವರು ದೀಕ್ಷಿತರಾದವರು ಕೋಪ ಮಾಡಿಕೊಳ್ಳಬಾರದು ಎನ್ನುವುದು ಮರೆತು ನಿನ್ನನ್ನು ಮೃತ್ಯುವಿಗೆ ಕೊಡುವೆನು ಎಂದನು ಯಜ್ಞಶಾಲೆಗೆ ತುಂಬಾ ಇದ್ದ ದೇವತೆಗಳು ತಥಾಸ್ತು ಎಂದರು ಮೃತ್ಯುವಿನ ದೂತರು ಬಂದರು ನಚಿಕೇತನನ್ನು ಕರೆದುಕೊಂಡು ಹೋದರು ಮೃತ್ಯು ತಾನೆ ಆತನು ನಚಿಕೇತನನ್ನು ಮೂರು ದಿವಸ ಪರೀಕ್ಷೆ ಮಾಡಿದನು ನಾಲ್ಕನೇ ದಿನ ಆಕಾಶವಾಣಿ ವಾಣಿಯು ಮೊದಲು ಆತನನ್ನು ಸತ್ಕರಿಸುವೆಂದು ಮುಳುಗಿತು ಎಂಬನು ಆಗಲೆಂದು ಆ ಹುಡುಗನನ್ನು ಕರೆಸಿಕೊಂಡು ಪಾಪ ನೀನು ಬಂದು ಮೂರು ದಿನವಾಯಿತು ಯಾರೂ ನಿನ್ನನ್ನು ವಿಚಾರಿಸಿಕೊಳ್ಳಲಿಲ್ಲ ಆ ಮೂರು ದಿನವನ್ನು ಮರೆತುಬರು ಈ ಮೂರು ಕಷ್ಟದ ದಿನಗಳಿಗೆ ದಿನಕ್ಕೊಂದರಂತೆ ಮೂರು ವರವನ್ನು ಕೊಡುವೆನು ಎಂದನು ನಚಿಕೇತನು ಆಗಲಿ ಎಂದನು ಧರ್ಮರಾಜ ನನಗೆ ನಮ್ಮ ತಂದೆಗೆ ನನ್ನ ಮೇಲೆ ಬಹಳ ಪ್ರೀತಿ ಆತನು ನಾನಿಲ್ಲವೆಂದು ಶೋಕಿಸುತ್ತಿರುವವನು ಮುಂದೆ ಯಾಗವನ್ನು ಮಾಡಿದನೋ ಇಲ್ಲವೋ ಆದ್ದರಿಂದ ಆತನು ಯಾಗ ಆತನ ಯಾಗವು ಪೂರ್ಣವಾಗಲಿ ಆತನು ಶೋಕವಿಲ್ಲದವನಾಗಲಿ ಕೋಪವಿಲ್ಲದವನಾಗಲಿ ನೀನು ತ ಕಳುಹಿಸಿಕೊಟ್ಟ ನನ್ನನ್ನು ಮೊದಲಿನಂತೆ ಪ್ರೀತಿಯಿಂದ ನೋಡಿ ನೋಡಲಿ ಇದು ಮೊದಲನೆಯ ವರವಾಗಲಿ ಎಂದರು ಧರ್ಮರಾಜನು ಈ ಹುಡುಗನು ತನಗಾಗಿ ಏನೂ ಕೇಳಲಿಲ್ಲ ತಂದೆಗಾಗಿ ಈ ವರವನ್ನು ಕೇಳಿದ್ದಾನೆ ಎಂದು ಸಂತೋಷಪಟ್ಟುಕೊಂಡು ಹಾಗೇ ಆಗಲಿ ಈ ವರವನ್ನು ಕೊಟ್ಟೇನು ಕೊಟ್ಟೇನು ಎರಡನೆಯ ವರವನ್ನು ಕೇಳು ಎಂದನು ನಚಿಕೇತನು ಆಗಲಿ ಎಂದನು ಧರ್ಮರಾಜ ನಮ್ಮ ತಂದೆಯೂ ಯಾಗವನ್ನು ಮಾಡುದು ಸ್ವರ್ಗಕ್ಕಾಗಿ ಆ ಸ್ವರ್ಗಕ್ಕೆ ಹೋಗುವುದಕ್ಕೆ ಬೇರೆ ದಾರು ಇಟ್ಟೆ ಇದ್ದರೆ ಅದನ್ನು ನನ್ನ ಅದನ್ನು ನನಗೂ ಹೇಳಿಕೊಡು ಎಂದರು ಧರ್ಮರಾಜನು ಆಗಲೆಂದು ಅವನಿಗೆ ಅಗ್ನಿವಿದ್ಯೆಯನ್ನು ಹೇಳಿದನು ನಚಿಕೇತನು ಹೇಳುತ್ತಿದ್ದು ಹಾಗೆಯೇ ಕಳೆದು ಕಲಿತುಕೊಂಡು ಹೇಳುತ್ತಿದ್ದ ಹಾಗೆ ಕಲಿತು ಕಲಿತುಕೊಂಡನು ಯಮನಿಗೆ ಸಂತೋಷವಾಗಿ ಆ ವಿದ್ಯೆಗೆ ನಾಚಿಕೇತ ಅಗ್ನಿ ಎಂದು ಹೆಸರಾಗಲಿ ಎಂದು ಇನ್ನೊಂದು ಹೆಚ್ಚಿನ ವರವನ್ನು ತಾನಾಗಿ ಕೊಟ್ಟನು ನಚಿಕೇತ ಈ ಅಗ್ನಿಯನ್ನು ಮೂರು ಸಲ ಆರಾಧಿಸುವುದವರಿಗೆ ಬೇಕಾದ ಲೋಕವು ಸಿಕ್ಕುವುದು ಎಂದನು ಆ ವೇಳೆಗೆ ಸರಿಯಾಗಿ ತಾಯಿಯಿಂದ ಕರೆ ಬಂತು ಯಜ್ಜಣ್ಣ ಪಾಪ ಇಲ್ಲಿ ಎಂದು ಕೂಗಿದ ದನಿ ಕೇಳಿಸಿತು ಯಾಜ್ಞವೇನು ಏನು ಮಾಡಬೇಕೆಂದು ಕೇಳಬಹುದನಂತೆ ತಂದೆಯ ಮುಖವನ್ನು ನೋಡಿದನು ತಂದೆಯು ತಾಯಿ ಕೂಗುತ್ತಿದ್ದಾಳೆ ಹೋಗಿಬಾ ಎಂದನು ಕತೆ ಇನ್ನೊಂದು ದಿನ ಹೇಳ್ತೇನೆ ಅವತ್ತು ಈ ಕಥೆಯನ್ನು ಇನ್ನೂ ದೊಡ್ಡದಾಗಿ ಹೇಳಿ ನಾನು ಕೇಳಬೇಕು ನಾನು ಒಬ್ಬ ನಚಿಕೇತನ ಆಗಬೇಕು ಎನ್ನುತ್ತ ಮಗನ ತಾಯಿಯ ಬಳಿಗೆ ಓಡಿದನು ತಂದೆಯು ದಿಗ್ಭ್ರಾಂತನಾಗಿ ಕುಳಿತನು ಇನ್ನು ಮೂರು ವರ್ಷ ಆಗಲೇ ತಾನೊಬ್ಬ ನಚಿಕೇತನಾಗಬೇಕು ಎಂಬ ಆಶೆ ಅಬ್ಬಾ ಎಂದುಕೊಳ್ಳನು ಹಾಗೆಯೇ ಈ ವಿಚಾರವನ್ನೆಲ್ಲ ಆ ಬುಡಿದರಿಗೆ ಹೇಳಬೇಕು ಎನ್ನಿಸಿತು ಇನ್ನು ಏನೇನೋ ಯೋಚನೆಗಳು ಬಂದವು ಹೌದು ಅವರೊಬ್ಬರೇ ಇದಕ್ಕೆ ಸಮಾಧಾನವನ್ನು ಹೇಳುವವರು ಎಂದು ಕೈಕಾಲು ತೊಳೆದುಕೊಂಡು ಸರಿಯಾಗಿ ವೇಷವನ್ನು ಅಳವಡಿಸಿಕೊಂಡನು ಕೂಡಲೇ ನೆನಪಾಯಿತು ಆ ದಿನ ಆಚಾರ್ಯನು ಬುಡಿದರ ಮನೆಗೆ ಹೋಗಬೇಕಾಗಿತ್ತು ಅಂದು ಅವರ ಮಗ ಕಾತ್ಯಾಯನ ಕಾತ್ಯಾಯನು ಸಮಾವರ್ತನ ಮಾಡಿಕೊಂಡು ಸ್ನಾತಕನಾಗಿ ಮನೆಗೆ ಬರುವನು ಇಲ್ಲಿ ಮಗನನ್ನು ತೊಳೆಯ ಮೇಲೆ ಇಟ್ಟುಕೊಂಡು ಮುದ್ದಿಸುವುದರಲ್ಲಿ ಅದು ಮರತೇ ಹೋಗಿತ್ತು ಸದ್ಯಕ್ಕೆ ಈಗಲಾದರೂ ಜ್ಞಾಟಕ ಬಂತಲ್ಲ ಎಂದು ಅವಸರ ಹೋದನು